ಜಯ ಜಯೇತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜೈ ಜಯಿತು ವಿದ್ಯಾಪ್ರದಾಯಕ ವೀತ ಭಯ ಶೋಕ ಜೈ ಜಯಿತು ಚಾರ್ವಾಂಗ ಕರುಣಾನಯನದಿಂದಲೇ ನೋಡಿ ಜನ್ಮ ಆಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ ಹೇ ವಿಘ್ನೇಶ ಗಣಪತಿಯ ನಿನಗೆ ಜಯವಾಗಲಿ ತಾಪತ್ರಯ ಪರಿಹಾರಕ ವಿಶ್ವಕ್ಕೆ ಮಂಗಳಕರನಾದವನೇನು ವಿದ್ಯಾಪ್ರದಾಯಕ ಭಯ ಶೋಕ ಚಾರು ಅಂದರೆ ಸುಂದರವಾಗಿರ್ತಕ್ಕಂಥ ಅಂಗ ಶರೀರವುಳ್ಳವನು ನೀನು ಕಟಾಕ್ಷದಿಂದ ನೋಡಿ ಭಕ್ತರಿಗೆ ಈ ಸಂಸಾರದೊಳಗೆ ಜನ್ಮ ಮತ್ತೆ ಆಮಯ ರೋಗ ಮೃತಿ ಮರಣಗಳನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಜಯವಾಗಲಿ ಜಯವಾಗಲಿ ಅಂತ ಮತ್ತೆ ಮತ್ತೆ ಸ್ತೋತ್ರ ಮಾಡ್ತಾರೆ ದಾಸರು ಅಂದರೆ ಎಂ ಯಥಾ ತದೇವ ಭವತಿ ಅಂತ ಬಿಂಬನೆಗೆ ಜಯವಾಗಲಿ ಅಂದರೆ ಪ್ರತಿಬಿಂಬನೆಗೂ ಕೂಡ ಜಯ ಸಿಗುತ್ತೆ ಅದೇ ಸದುಪಾಸನೆ ಆ ರೀತಿಯಾಗಿ ಮಾಡಬೇಕು ನೀನು ಜಯಶಾಲಿಯಾಗೇ ಇದ್ದೀಯ ಅನ್ನುವ ಶಾಸ್ತ್ರ ಪ್ರಜ್ಞೆ ನಮ್ಮಲ್ಲಿ ಸದಾ ಇರಲಿ ಜಯಶೀಲನಾಗೋ ಅಂದರೆ ಜಯಯತು ಅಂತ ಅಂದರೆ ಒಂದೇ ಅರ್ಥ ಜೊತೆ ಜೊತೆಯಾಗಿ ಈ ಎರಡು ಶಬ್ದಗಳು ಹೇಗೆ ಕೂಡತ್ತೆ ಅಂತ ಪ್ರಶ್ನೆ ಬಂದರೆ ಸಂಸ್ಕೃತದಲ್ಲಿ ತೊಂ ಜಯ ಅಂದರೂ ಭವಾನ್ ಜಯತು ಅಂದರೂ ಒಂದೇ ಅರ್ಥ ನೀನು ಜಯಶೀಲನಾಗೋ ಇಂತಹ ಗಣಪತಿ ಚಾರ್ಭಾಂಗ ಸುಂದರವಾದ ಶರೀರವನ್ನು ಹೊಂದಿದ್ದಾನೆ ಮನುಷ್ಯ ಶರೀರಕ್ಕೆ ಆನೆಯ ಸೇರಿಸಿದರೆ ಅದು ಸುಂದರನ ಅಂತ ಪ್ರಶ್ನೆ ಬಂದರೆ ದೇವತೆಗಳ ಶರೀರ ಯಾವಾಗಲೂ ಸುಂದರವೇ ಯಾಕೆ ಅಂದರೂ ಲಕ್ಷಣಭರಿತವಾಗಿರುತ್ತದು ತಲೆಯ ಭಾಗದಲ್ಲಿ ಗಣೇಶನ ಶರೀರ ಆನೆಯ ಲಕ್ಷಣಗಳಿಂದ ಭರಿತವಾಗಿ ಸುಂದರವಾಗಿ ಕಾಣುತ್ತೆ ನರಸಿಂಹನ ಸುಂದರವಾಗಿರ್ತಕ್ಕಂಥ ಲಕ್ಷಣ ಸಿಂಹದ ಮುಖ ಅದರಿಂದ ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರು ಮುದ್ದೂ ನರಸಿಂಹ ಬಾ ಅಂತ ಮುದ್ದು ಅಂದರೆ ತುಂಬ ಸುಂದರವಾಗಿ ಇದ್ದಾನೆ ಅಂತ ಕರೀತಾರೆ ಅದೇ ರೀತಿಯಾಗಿ ಗರುಡ ಶೇಷಾದಿಗಳು ಅತ್ಯಂತ ಸುಂದರ ಶರೀರಗಳು ಸರ್ವ ಲಕ್ಷಣ ಸಂಪನ್ನರು ಅದೇ ರೀತಿಯಾಗಿ ಗಣಪತಿಗೂ ಚಾರ್ವಾಂಗ ಅಂತ ಕರೀತಾರೆ ಹಿಂದೆ ವೈಕೃತ ಗಾತ್ರ ವಿಕೃತವಾದ ಶರೀರ ಅಂತ ಕರೆಯೋ ರೀತಿಯಲ್ಲಿ ಪ್ರಯೋಗವನ್ನು ನೋಡಿದ್ವಿ ಇಲ್ಲಿ ಚಾರ್ವಾಂಗ ಅಂತ ಹೇಳ್ತಾರೆ ಅಂದರೆ ಸುಂದರವಾಗಿರ್ತಕ್ಕಂಥದ್ದು ಆ ಗಣಪತಿಯ ಶರೀರ ಅಂತ ಗಾತ್ರ ಅಂದರೆ ಶರೀರ ಅಂತ ಆದ್ದರಿಂದ ಗಣೇಶನ ದೇಹ ವಕ್ರತುಂಡತ್ವ ಇತ್ಯಾದಿ ಎಲ್ಲವನ್ನ ಹೊಂದಿದ್ರೂ ಕೂಡ ಏಕದಂತ ಈ ರೀತಿಯೆಲ್ಲ ಇದ್ದರೂ ಕೂಡ ಅದು ಮಹಿಮೆಯನ್ನೇ ಮತ್ತೊಂದು ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದೆ ಆದ್ದರಿಂದ ಅದು ಚಾರ್ವಾಂಗವೂ ಆಗಿದೆ ಅಂದರೆ ಸುಂದರವಾಗಿದೆ ಅಂತ ತಿಳಿಸ್ತಾರೆ ದೇವತೆಗಳಿಗೆ ಶುಭ ಲಕ್ಷಣಗಳೇ ಅಧಿಕವಾಗಿ ಇರುವಂಥದ್ದು ಆದ್ದರಿಂದ ತತ್ವಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಗಣಪತಿಯನ್ನು ಚಾರ್ವಾಂಗ ಅಂತ ಈ ರೀತಿಯಾಗಿ ಕರಿತಾರೆ ನೀನು ಸುಂದರವಾದ ಶರೀರವನ್ನು ಹೊಂದಿರೋನು ನೀನು ಕರುಣಾಕಟಾಕ್ಷದಿಂದ ನೋಡಿ ಭಕ್ತರಿಗೆ ಸಂಸಾರದೊಳಗೆ ಜನ್ಮ ಆಮಯ ರೋಗ ಮೃತಿ ಮರಣ ಇವೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥ ಪ್ರಾರ್ಥನೆ ಮುಂದಿನ ಪದ್ಯದಲ್ಲಿ ಕಡುಕರುಣೆ ನೀನೆಂದರೆ ಹೇರಡಲ ನಮಿಸಬೇಕೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸ ಮರೆಯದಲೆ ನೀನು ಕರುಡು ಕರುಣೆ ಕರುಣಾಸಮುದ್ರ ಅಂತ ತಿಳ್ಕೊಂಡು ನಿನ್ನ ಪಾದಕಮಲಿಗೆ ನಾನು ನಮಸ್ಕಾರ ಮಾಡ್ತೀನಿ ನನ್ನನ್ನು ಸದಾಕಾಲ ನೀನು ರಕ್ಷಣೆ ಮಾಡಬೇಕು ಮಧ್ಯೆ ಮಧ್ಯೆ ಬರುತ್ತಿರುವ ವಿಘ್ನಗಳನ್ನು ಪರಿಹಾರ ಮಾಡಿ ಪರಮಾತ್ಮ ಸರ್ವೋತ್ತಮನಾದ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ನುಡಿದು ನುಡಿಸನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಗಣಪತಿಯನ್ನು ಮುಖ್ಯವಾಗಿ ಪ್ರಾರ್ಥನೆ ಮಾಡಬೇಕಾಗಿರೋದು ಜ್ಞಾನ ಕಾರ್ಯಕ್ಕೆ ಅಥವಾ ಸಾಧನೆಗೆ ಬರುವಂತಹ ವಿಘ್ನ ಪರಿಹಾರಕ್ಕಾಗಿ ಅಂತ ಎಲ್ಲ ಪದ್ಯಗಳ ಮೂಲಕ ತಿಳಿಸ್ತಾರೆ ಹೇ ಎರಡಲ್ಲ ಅಂದರೆ ದೊಡ್ಡ ಹೊಟ್ಟೆಯ ಲಂಬೋದರ ನುಡಿದು ನುಡಿಸೆನ್ನಿಂದ ಅನ್ನೋ ಮಾತಿನಿಂದ ಹರಿವಾಯುಗಳಿಂದ ಪ್ರೇರಿತರಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಸ್ವತಃ ತಾವು ಮಾಡಿ ಮಾಡಿಸುವ ಹಿರಿಮೆ ಹೊಂದಿದವರು ಅಂತ ತಿಳಿಸ್ತಾರೆ ವಡಲು ಅಂದರೆ ಹೊಟ್ಟೆನೂ ಆಗ್ಬೋದು ಶರೀರನೂ ಆಗ್ಬೋದು ಹೊಟ್ಟೆ ಅಂತ ಇಟ್ಕೊಂಡ್ರೆ ದೊಡ್ಡ ಹೊಟ್ಟೆಯವನು ಲಂಬುವುದರ ಅಂತ ಅರ್ಥ ಶರೀರ ಅಂತ ಇಟ್ಕೊಂಡ್ರೆ ಬ್ರಹ್ಮಾಂಡದ ಆಚೆಯು ಆಕಾಶ ಆವರಣ ಶರೀರನಾಗಿ ವ್ಯಾಪಿಸುವ ಅಂತಹ ಪೃಥ್ವಿ ವಾಯು ಆವರಣಗಳನ್ನು ದಾಟಿ ಇನ್ನೂ ಆಚೆ ವ್ಯಾಪ್ತವಾಗಿರುವಂತಹ ಬೃಹತ್ ಶರೀರ ಗಣಪತಿದು ಇಷ್ಟು ದೊಡ್ಡ ಶರೀರದ ದೇವೋತ್ತಮ ನೀನು ಅಲ್ಪ ಮಾನವರಾಗಿರ್ತಕ್ಕಂಥ ನನ್ನಲ್ಲಿ ಕರುಣೆಯಿಂದ ನನಗೆ ಬರುವಂತಹ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಅತಿಸೂಕ್ಷ್ಮವಾಗಿರ್ತಕ್ಕಂಥ ಅಂತಃಕರಣದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಹುಟ್ಟಿಸಿ ಅನುಗ್ರಹಿಸು ಸ್ಮರಣೆ ಮಾಡೋದು ನೀನೇ ಆದರೂ ಆ ಸ್ಮರಣೆ ನನ್ನ ಅಂತಃಕರಣದಲ್ಲಿ ಹುಟ್ಟಿಸಿದ್ದಾದ್ದರಿಂದ ನಾನು ಸ್ಮರಣೆ ಮಾಡಿದೆ ಅಂತ ಅಭಿಮಾನವನ್ನು ಪಡ್ತೀನಿ ಭಗವಂತನಿಗೆ ನಾನು ಅರ್ಪಣೆಯನ್ನು ಮಾಡ್ತೀನಿ ನನಗೆ ಆ ಸ್ಮರಣೆಯ ಫಲವನ್ನು ಭಗವಂತ ಕೊಡ್ತಾನೆ ನಿನ್ನ ಮೂಲಕ ಆದ್ದರಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಅಲ್ಪನಾದ ನನ್ನಿಂದ ಹರಿಸಮರಣಕೀರ್ತನಗಳನ್ನು ಮಾಡಿಸುವಂತೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ